ರಾಮದ ರಾಮದಾಸಪ್ಪನವರು ನನಗೆ ಇಂಗ್ಲಿಷ್ ಹೇಳಿಕೊಟ್ಟ ಗುರುಗಳಲ್ಲಿ ರಾಮದಾಸಪ್ಪನವರು ಎರಡನೆಯವರು ಮುಳುಬಾಗಿಲು ಕಂಡ ಮೊಟ್ಟ ಮೊದಲನೆಯ ಬಿ ಇವರು ಇವರು ಅಲ್ಲಿಗೆ ಸಬ್ ರಿಜಿಸ್ಟ್ರಾರರಾಗಿ ಬಂದದ್ದು ಸಾವಿರದ ಎಂದು ಜ್ಞಾಪಕ ಆ ವಹಿಸಿಕೊಂಡ ಹದಿನೈದು ಇಪ್ಪತ್ತು ದಿನಗಳ ಮೇಲೆ ಒಂದು ದುಃಖ ಘಟನೆ ರಾಮದಾಸಪ್ಪನವರು ಮೈಸೂರು ಸ್ಥಳವಂತರು ಆ ಕಾಲದಲ್ಲಿ ಅಲ್ಲಿಗೆ ಮುಳುಬಾಗಿಲು ದೂರದ ಸೀಮೆ ಆದದ್ದರಿಂದ ಅವರನ್ನು ಅಲ್ಲಿ ನೆಲೆಗೊಳಿಸಿ ಹೋಗಬೇಕೆಂದು ಅವರ ತಂದೆ ಸಂಜೀವಯ್ಯನವರು ಅವರ ಕುಟುಂಬ ಸಹ ಮುಳುಬಾಗಿಲಿಗೆ ಬಂದಿದ್ದರು ಅಲ್ಲಿ ಹದಿನೈದು ದಿವಸ ಇದ್ದಾದ ಮೇಲೆ ಹಿಂತಿರುಗುತ್ತ ಸಂಜೀವಯ್ಯನವರು ಬೌರಿಂಗ್ ಪೇಟೆಗೆ ಬರುವ ವೇಳೆಗೆ ಏನೋ ಅವರಿಗೆ ನೋವು ಕಾಣಿಸಿಕೊಂಡು ಅವರು ಸ್ಟೇಷನ್ ಪ್ಲಾಟ್ಫಾರ್ಮಿನಲ್ಲಿಯೇ ಮೃತರಾದರು ರಾಮದಾಸಪ್ಪನವರು ತಂದೆಗೆ ಉತ್ತರ ಮುಳುಬಾಗಿಲಿನಲ್ಲಿ ನೆರವೇರಿಸಬೇಕಾಯಿತು ಇದಕ್ಕಾಗಿ ಅವರು ಶಂಕರ ಶಂಕರತೀರ್ಥವೆಂಬ ಕಡೆ ಹೋಗಿದ್ದಾಗ ಅಲ್ಲಿಗೆ ನನ್ನ ತಂದೆ ನನ್ನ ಅಜ್ಜಂದಿರ ಕರ್ಮಾಂತರಗಳನ್ನು ಮಾಡಲು ಹೋಗಿದ್ದರು ಹೀಗೆ ರುದ್ರಭೂಮಿಯಲ್ಲಿ ನನ್ನ ತಂದೆಗೂ ರಾಮದಾಸಪ್ಪನವರಿಗೂ ಭೇಟಿಯಾಯಿತು ಅದು ಸ್ನೇಹವಾಗಿ ಬೆಳೆದು ಸ್ಥಿರವಾಯಿತು ರಾಮದಾಸಪ್ಪನವರು ಮುಳಬಾಗಿಲಿನಲ್ಲಿ ವಾಸವಾಗಿದ್ದದ್ದು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 ಮೊದಲನೆಯವರು ವೆಂಕಟಕೃಷ್ಣಯ್ಯನವರು ಎರಡನೆಯವರು ಪೆರ್ಯಸ್ವಾಮಿ ತಿರುಮಲಾಚಾರ್ಯರು ಅವರ ಇಂಗ್ಲಿಷ್ ವಿದ್ಯಾಭ್ಯಾಸ ವೆಂಕಟಕೃಷ್ಣಯ್ಯನವರ ಶಾಲೆಯಲ್ಲಿ ಸಂಸ್ಕೃತ ವಿದ್ಯಾಭ್ಯಾಸ ತಿರುಮಲಾಚಾರ್ಯರವರಲ್ಲಿ ಭಾಷಾ ತಿರುಮಲಾಚಾರ್ಯರವರಲ್ಲಿ ಸರ್ ಎಂಎನ್ ಕೃಷ್ಣರಾಯರು ರಾಮದಾಸಪ್ಪನವರಿಗೆ ಸಹಪಾಠಿಗಳಾಗಿದ್ದರೆಂದು ತೋರುತ್ತದೆ ರಾಮದಾಸಪ್ಪನವರ ಸಂಸ್ಕೃತ ಭಾಷಾ ಜ್ಞಾನ ವ್ಯಾಕರಣ ಶುದ್ದವಾದದ್ದು ಸಂಸ್ಕೃತ ಕಾವ್ಯದಲ್ಲಿ ಅವರಿಗೆ ಅತ್ಯಂತ ಸಂತೋಷ ಸಂಸ್ಕೃತ ಕಾವ್ಯದ ಪದ ಗಾಂಭೀರ್ಯವನ್ನು ಅರ್ಥದ ರಸ ಪುಷ್ಟಿಯನ್ನು ಚೆನ್ನಾಗಿ ಮನಗಂಡಿದ್ದರು ಹೊಸ ಶ್ಲೋಕವೊಂದು ಹೇಳಿದರೆ ಅದರ ಸ್ವಾರಸ್ಯ ಭಾಗವನ್ನು ಪದೇ ಪದೇ ತಾವು ಉಚ್ಚಾರಣೆ ಮಾಡಿ ಆನಂದ ಅವರಿಗೆ ಒಳ್ಳೆಯ ಶಾರೀರವಿತ್ತು ಸಂಗೀತದ ಪರಿಚಯವಿತ್ತು ಸ್ತೋತ್ರವನ್ನಾಗಲಿ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 ಒದಗಿ ಬರುತ್ತಿದ್ದವು ಅವರ ಸ್ನೇಹಿತರು ಅವರನ್ನು ಡಾಕ್ಟರ್ ಜಾನ್ಸನ್ ಎಂದು ಅವರದು ಜಾನ್ಸೋನಿಯನ್ ಸ್ಟೈಲ್ ಎಂದು ಹಾಸ್ಯ ಮಾಡಿದ್ದನ್ನು ನಾನು ಕೇಳಿದ್ದೇನೆ ಅವರಿಗೆ ಆ ವಾಕ್ಯ ಗಾಂಭೀರ್ಯ ಹೇಗೆ ಬಂತೋ ನಾನು ಹೇಳಲಾರೆ ಅವರು ಶೇಕ್ಸ್ಪಿಯರನ ಮತ್ತು ಮಿಲ್ಟನ್ನ ಕಾವ್ಯಗಳಲ್ಲಿ ನಾಲ್ಕಾರು ಸಾರಿ ಆಲೋಚನೆ ಮಾಡಿ ಶಬ್ದ ಸಂಪತ್ತನ್ನು ಸ್ವಾಧೀನಪಡಿಸಿಕೊಂಡಿದ್ದರೆಂದು ನನಗೆ ತೋರುತ್ತದೆ ಅವರ ವಾಕ್ಯ ಶೈಲಿಗಾಗಿಯೇ ಅವರ ಲೇಖನಗಳನ್ನು ಎರಡು ಮೂರು ಸಾರಿ ಓದಿ ಅದರಿಂದ ತಮಗಾದ ಸಂತೋಷವನ್ನು ನನಗೆ ಹೇಳಿದವರಿದ್ದಾರೆ ಅವರ ವಾಕ್ಯದಲ್ಲಿ ವ್ಯಾಕರಣದಾಗಲಿ ಭಾಷ ರೂಢಿಯದಾಗಲಿ ಪದದ ಔಚಿತ್ಯದಾಗಲಿ ಯಾವ ದೋಷವೂ ಇರುತ್ತಿರಲಿಲ್ಲ ಒಂದು ಸಾರಿ ಅವರು ಮಧುಗಿರಿಯಲ್ಲಿಯೋ ಚಿಕ್ಕಮಗಳೂರಿನಲ್ಲಿಯೋ ಇದ್ದಾಗ ನೆಲೆಗಡಲೆ ಕಾಯಿಯ ವ್ಯವಸಾಯವನ್ನು ಕುರಿತು ಒಂದು ಸಣ್ಣ ಪ್ರಬಂಧವನ್ನು ಬರೆದಿದ್ದರು ಯಾವುದೋ ಹಳ್ಳಿಗರ ಕಾನ್ಫರೆನ್ಸ್ನಲ್ಲಿ ಓದುವುದಕ್ಕಾಗಿ ನಾನು ಆ ಲೇಖನವನ್ನು ಹಿಂದೂಸ್ತಾನ್ ರೆವ್ಯೂ ಎಂಬ ಪ್ರೌಢ ದರ್ಜೆಯ ಇಂಗ್ಲಿಷ್ ಮಾಸಪ್ರ ಪತ್ರಿಕೆಗೆ ಆ ಪತ್ರಿಕೆಯ ಸಂಪಾದಕರು ನನ್ನಲ್ಲಿ ವಿಶ್ವಾಸವಿಟ್ಟಿದ್ದವರು ಅವರು ಲೇಖನವನ್ನು ತಮ್ಮ ಪತ್ರಿಕೆಯಲ್ಲಿ ಪ್ರಕಟಿಸಿದರು ಆ ಕಾಲದಲ್ಲಿ ಸಾವಿರದ ಒಂಬೈನೂರ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 ಭಾಷಾರೂಢಿ ಇದೆಲ್ಲ ಆದ ಮೇಲೆ ನಾನೇ ಒಂದೆರಡು ಸಣ್ಣ ವಾಕ್ಯಗಳನ್ನು ರಚನೆ ಮಾಡಿ ಹೇಳಬೇಕಾದದ್ದು ಇದು ಅವರ ಪಾಠಕ್ರಮ ಬಹುಮಟ್ಟಿಗೆ ರಾಮಸ್ವಾಮಯರ ಕ್ರಮವೂ ಅದೇ ಆ ಕಾಲದಲ್ಲಿ ಅದು ಸರ್ವ ಸಾಮಾನ್ಯವಾಗಿದ್ದದ್ದೆಂದು ನಾನು ಹೈಸ್ಕೂಲ್ನ ದರ್ಜೆಗೆ ಹತ್ತಿದ ಮೇಲೆ ಮೈಸೂರಿನಲ್ಲಿ ಕಾಲೇಜ್ ಹಾಸೀಲಿನಲ್ಲಿದೆ ಹಾಸೀಲಿನ ವಾರ್ಡನ್ ಆಗಿದ್ದವರು ಬೆಳವಾಡಿ ದಾಸಪ್ಪನವರು ಇವರು ರಾಮದಾಸಪ್ಪನವರ ಸ್ನೇಹಿತರು ರಾಮದಾಸಪ್ಪನವರ ಕೋರಿಕೆಯಂತೆ ಬೆಳವಾಡಿ ದಾಸಪ್ಪನವರು ನನ್ನ ವಿಷಯದಲ್ಲಿ ಹೆಚ್ಚು ಆಸಕ್ತಿ ತೋರುತ್ತಿದ್ದರು ಭಾನುವಾರ ಭಾನುವಾರವು ನಾನು ಅವರ ಮನೆಗೆ ಹೋಗಬೇಕೆಂದು ವಿಧಿ ದಾಸಪ್ಪನವರು ನನಗೆ ಕೆಲವು ಇಂಗ್ಲಿಷ್ ಪತ್ರಿಕೆಗಳನ್ನು ಓದಬೇಕೆಂದು ನಿಯಮಿಸಿದರು ಲಿಟ್ಲ್ ಪೋಕ್ಸ್ ಜೆಮ್ ಚೆಮ್ಸ್ ವೈಡ್ ವರ್ಲ್ಡ್ ಮ್ಯಾಗಝಿನ್ ಬಾಸ್ ವನ್ ಪೇಪರ್ ಇಂಥವು ಆ ಮಾಸ ಪತ್ರಿಕೆಗಳು ಬಾಲ ವಿದ್ಯಾರ್ಥಿಗಳನ್ನು ಉದ್ದೇಶದಲ್ಲಿಟ್ಟುಕೊಂಡಿದ್ದ ಪತ್ರಿಕೆಗಳು ಭಾನುವಾರ ನಾನು ದಾಸಪ್ಪನವರ ಮನೆಗೆ ಹೋದಾಗ ಅವರು ತಿಂಡಿ ಕಾಫಿ ಕೊಟ್ಟಾದ ಬಳಿಕ ನನ್ನನ್ನು ಕೇಳುವರು ಅವರು ನೀನು ಯಾವ ಪತ್ರಿಕೆಯನ್ನು ಓದಿದೆ ನಾನು ಲಿಟ್ಸ್ ಲಿಟ್ಲ್ ಪೋಕ್ಸ್ ಓದಿದೆ ಅವರು ಅದರಲ್ಲಿ ಯಾವುದು ಸ್ವಾರಸ್ಯವಾಗಿತ್ತು ನಾನು ಒಂದು ಸಣ್ಣ ಕತೆ ಅವರು ಅದನ್ನು ಇಂಗ್ಲಿಷಿನಲ್ಲಿ ಸಂಗ್ರಹವಾಗಿ ಹೇಳು ಅಥವಾ ಅದನ್ನು ಕನ್ನಡದಲ್ಲಿ ಹೇಳು ಇದು ದಾಸಪ್ಪನವರ ಬೋಧನಾ ಕ್ರಮ ಉತ್ತರ ವಿದ್ಯಾರ್ಥಿಯ ಬಾಯಿಂದ ಹೊರಡಬೇಕು ಅದು ಅವನ ಸ್ವಂತ ಬುದ್ಧಿ ಕಾರ್ಯದಿಂದಾಗಬೇಕು ತಿಳಿದುಕೊಂಡದ್ದು ಕೊಂಚದ್ದಾದರೂ ಅದನ್ನು ಚೆನ್ನಾಗಿ ತಿಳಿದುಕೊಂಡಿರಬೇಕು ಇದು ಆ ಕಾಲದವರ ಬೋಧನಾ ತತ್ವ ಮದ್ರಾಸ್ ಮೈಲ್ ರಾಮದಾಸಪ್ಪನವರಲ್ಲಿ ಹೀಗೆ ಹೋಗಿ ಬರುತ್ತಿದ್ದದ್ದು ಕೆಲವು ವಾರಗಳಾದ ಮೇಲೆ ಅವರು ನನಗೆ ಬೇರೊಂದು ತರದ ವ್ಯಾಸಂಗವನು ಕಲಿಸಿದರು ಅವರಿಗೆ ದಿನ ಮದ್ರಾಸ್ ಮೇಲ್ ಪತ್ರಿಕೆ ಬರುತ್ತಿತ್ತು ಅವರ ಪರಮ ಸ್ನೇಹಿತರಾದ ಯಳಂದೂರು ಜಹಗೀರ್ ನರಸಿಂಗರಾವ್ ಪೂರ್ಣಯ್ಯನವರು ಚೆಂದ ಆ ಪತ್ರಿಕೆಯನ್ನು ತರಿಸುತ್ತಿದ್ದರು ಅವರು ಅದನ್ನು ಓದಿ ಮುಗಿಸಿದ ಕೂಡಲೇ ರಾಮದಾಸಪ್ಪನವರಿಗೆ ಕಳುಹಿಸುತ್ತಿದ್ದರು ರಾಮದಾಸಪ್ಪನವರಾದರೂ ದೃಷ್ಟಿಯಲ್ಲಿ ಬಲ ಕಡಿಮೆಯಾಗಿದ್ದವರು ದಪ್ಪ ಗಾಜಿನ ಕನ್ನಡಕ ಹಾಕಿಕೊಂಡಿದ್ದವರು ರಾತ್ರಿಯ ದೀಪದ ಬೆಳಕಿನಲ್ಲಿ ಮದ್ರಾಸ್ ಮೇಲೆ ಓದುವುದು ಅವರಿಗೆ ಪ್ರಯಾಸದ ಕೆಲಸವಾಗಿತ್ತು ಅವರು ತಮ್ಮ ಆಫೀಸಿನಿಂದ ಹಿಂದಿರುಗುವಾಗ ನನ್ನ ಮುಂದೆ ಹೋಗಬೇಕಾಗಿತ್ತಷ್ಟೆ ಆಗ ನನ್ನ ಮನೆಯಲ್ಲಿ ಬಂದು ಮಾತು ಹೇಳಿ ತಮ್ಮ ಮನೆ ತಲುಪುತ್ತಿದ್ದರು ನಾನು ಹಿಂದೂಗೂಡಿ ಅವರ ಮನೆಗೆ ಬರುತ್ತಿದ್ದೆ ಕೊಂಚ ಉಪಾಹಾರ ನಡೆಯುವುದು ಹುರಿಹಿಟ್ಟು ಅವಲಕ್ಕಿ ಇಂತದ್ದು ಆಮೇಲೆ ಮೇಲ್ಪತ್ರಿಕೆಯನ್ನು ನನಗೆ ಕೊಡುವರು ಸೀಮೆಎಣ್ಣೆ ಲಾಂಧರದ ಬೆಳಕಿನಲ್ಲಿ ಅದನ್ನು ಓದಿ ರಾಮದಾಸಪ್ಪನವರಿಗೆ ಶ್ರುತಪಡಿಸುವುದು ನನ್ನ ಕೆಲಸ ಆ ಕಾಲದಲ್ಲಿ ದಕ್ಷಿಣ ದೇಶದಲ್ಲೆಲ್ಲ ಬಹು ಪ್ರಸಿದ್ಧವಾಗಿದ್ದದ್ದು ಮದ್ರಾಸ್ ಮೇಲ್ಪತ್ರಿಕೆ ಮೇಲೆ ಮೈಲಿನ ಇಂಗ್ಲಿಷ್ ಶೈಲಿ ಗಂಭೀರವಾಗಿ ವೀರ್ಯವತ್ತಾಗಿ ಮತ್ತು ಮರ್ಯಾದಾನುಗುಣವಾಗಿದ್ದದ್ದು ಬಹು ಸೊಗಸಾದ ಇಂಗ್ಲಿಷ್ ಶೈಲಿ ಆ ಪತ್ರಿಕೆಯ ಸಂಪಾದಕರುಗಳಾದವರಲ್ಲಿ ಬ್ಯೂಚಮ್ ಎಂಬಾತನು ವೆಲ್ಬಿ ಎಂಬಾತನು ನನಗೆ ತಿಳಿದವರು ವೆಲ್ಬಿ ಇಂಗ್ಲಿಷ್ ಲೇಖಕ ಸಾಹಿತ್ಯ ವಿಮರ್ಶಕರಲ್ಲಿ ಅಗ್ರ ಪಂಕ್ತಿಯಲ್ಲಿ ಗಣ್ಯನಾಗಿದ್ದನು ಇಂಗ್ಲಿಷ್ ಪತ್ರಿಕೆಯನ್ನು ದಿನವೂ ಓದುವ ಯೋಗ ನನಗೆ ರಾಮದಾಸಪ್ಪನವರ ಕಾರಣದಿಂದ ಲಭ್ಯವಾಗಿ ತ್ತು ನಾನು ಹೋಗುವ ಓದುವಾಗ ಸಪ್ಪಿದರೆ ತಡವರಿಸಿದರೆ ರಾಮದಾಸಪ್ಪನವರು ತಿದ್ದುವರು ಅಪರೂಪವಾದ ಮಾತುಗಳು ಬಂದರೆ ಅರ್ಥವೇನೆಂದು ಹೇಳುವರು ನನಗೆ ತಿಳಿಯದಿದ್ದರೆ ತಾವು ಅರ್ಥ ಹೇಳುವುದರ ಜೊತೆಗೆ ಡಿಕ್ಷ್ನರಿ ನೋಡು ಎನ್ನುವರು ಅವರ ಹತ್ತಿರ ಇದ್ದದ್ದು ಸ್ಟಾರ್ ಡಿಕ್ಷನರಿ ಹೀಗೆ ನಡೆದ ಒಂದು ಸಂಗತಿ ನೆನಪಿನಲ್ಲಿದೆ ಸ್ಕೆಡಾಡೆಲ್ ಎಂಬ ಮಾತು ಸಿಕ್ಕಾಪಟ್ಟೆ ಓಡಾಡು ಇಂಥದ್ದು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 ಒಂದೊಂದು ಸಲ ಸಕರಾರು ಬರುವುದು ಅದು ಬೇಗ ತೀರ್ಮಾನಕ್ಕೆ ಬಂದು ಮರೆತು ಹೋಗುವುದು ನಾನು ಸಾವಿರದ ಒಂಬೈನೂರ ನೂರರಲ್ಲಿ ಇಂಗ್ಲಿಷ್ ಸ್ಕೂಲನ್ನು ಸೇರಿದಾಗ ನನ್ನನ್ನು ಎರಡನೆಯ ಕ್ಲಾಸಿಗೆ ಸೇರಿಸಿಕೊಂಡಿದ್ದರೆಂದು ಹಿಂದೆ ಹೇಳಿದ್ದೇನಷ್ಟೇ ಆ ವರ್ಷ ಪರೀಕ್ಷೆ ನಡೆದ ಮೇಲೆ ನನಗೆ ಡಬಲ್ ಪ್ರಮೋಷನ್ ಕೊಟ್ಟು ನಾಲ್ಕನೆಯ ತರಗತಿಗೆ ಎತ್ತಿದರು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 ನಾನು ಉತ್ತರಗಳನ್ನು ಬರೆದೆ ಬಹುಶಃ ಮೂರು ಪ್ರಶ್ನೆ ಪತ್ರಿಕೆಗಳು ನಾನು ವ್ಯಾಕರಣದ್ದು ಇನ್ನೊಂದು ವಾಚಿಕ ಪುಸ್ತಕದ ಪಾಠದಿಂದ ಎತ್ತಿದ್ದು ಮೂರನೆಯದು ಸ್ವಂತ ವಾಕ್ಯರಚನೆ ದೇವರ ದೇಹೆಯಿಂದ ಈ ಮೂರರಲ್ಲಿಯೂ ನನಗೆ ಒಳ್ಳೆಯ ನಂಬರು ಬಂದಿತ್ತು ಒಂದು ಅಡಚಣೆ ಹೀಗೆ ತೆರೆಗಡೆಯಾದ ಮೇಲೆ ನನ್ನನ್ನು ಲೋಯರ್ ಸೆಕೆಂಡರಿ ಪರೀಕ್ಷೆಗೆ ಕಟ್ಟಿಸಬಹುದಲ್ಲ ಆದರೆ ಒಂದು ಅಡಚಣೆ ಲೋಯರ್ ಸೆಕೆಂಡರಿ ಪರೀಕ್ಷೆಯ ನಿಯಮಗಳಲ್ಲಿ ವಿದ್ಯಾರ್ಥಿ ಐದನೇ ತರಗತಿಯಲ್ಲಿ ವ್ಯಾಸಂಗ ಮಾಡಿದವನಾಗಿರಬೇಕು ಎಂಬುದು ಒಂದು ಈ ಅಜಯ್ ದಾಟುವುದು ಹೇಗೆ ಎಂದು ವಿಚಾರ ಮಾಡಲು ಮೇಷ್ಟರುಗಳು ಕುಂಸಲ್ ನಡೆಸಿದ್ದರು ನಿಯಮದಿಂದ ವಿನಾಯಿತಿ ಕೊಡಬೇಕೆಂದು ಹೆಡ್ ಮಾಸ್ಟರು ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರಿಗೆ ಬರೆದರು ಆಗ ಇನ್ಸ್ಪೆಕ್ಟರ್ ಆಗಿದ್ದವರು ಕೆ ರಂಗಪ್ಪನವರು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 ನನ್ನ ತಂದೆ ನಿರಾಶರಾಗಿ ಊರಿಗೆ ಬಂದು ಸಂಗತಿಯನ್ನು ತಿಳಿಯಪಡಿಸಿದರು ಈಗ ಇನ್ನೊಂದು ಘಟನೆ ಆಗ ನಮ್ಮ ಊರಿನಲ್ಲಿ ಸರ್ವೋತ್ತಮ ರಾಯರೆಂಬ ತಾಲೂಕ್ ಹೆಡ್ ಗುಮಾಸ್ತೆ ಇದ್ದರು ಅವರ ಮನೆಯಲ್ಲಿ ಯಾರೋ ಹಿರಿಯರು ಕಾಶಿ ಯಾತ್ರೆ ಮಾಡಬೇಕೆಂದು ಸಿದ್ಧಪಡಿಸಿಕೊಂಡಿದ್ದರು ನಾನು ಒಂದು ದಿನ ಮಧ್ಯಾಹ್ನ ನನ್ನ ಆಲೋಚನೆಯನ್ನು ತೋಡಿಕೊಂಡೆ ಈಗ ಪರೀಕ್ಷೆಗಂತೂ ಹೋಗೋ ಹಾಗಿಲ್ಲ ಯೋಗ್ಯತೆ ಇದ್ದರೂ ಅದು ವಿ ಆದದ್ದರಿಂದ ನಾನು ಇಲ್ಲಿದ್ದು ಮಾಡತಕ್ಕದ್ದೇನು ಸರ್ವೋತ್ತಮ ರಾಯರ ಮನೆಯವರ ಜೊತೆಯಲ್ಲಿ ನಾನು ಕಾಶಿಗೆ ಹೋಗುತ್ತೇನೆ ಇದು ನನ್ನ ಅಜ್ಜಿಯ ಪಾಲಿಗೆ ಇಳುಬಡಿದಂತಾಯಿತು ನಾನು ಹೇಳಿದ್ದು ಅರ್ಧ ಬೇಸರದಿಂದ ಅರ್ಧ ಹುಡುಗಾಟದಿಂದ ಆಕೆ ಈ ಮಾತನು ಉತ್ಕಟ ವಾಕ್ಯವೆಂದು ಗ್ರಹಿಸಿ ಭಯಪಟ್ಟು ನನ್ನ ತಂದೆಗೂ ನನ್ನ ಅಜ್ಜಿಯಂದರಿಗೂ ಹೇಳಿ ಅಂಗಲಾಚರಿದಳು ಮಗು ಹೀಗೆ ಎನ್ನುತ್ತಿದ್ದಾನೆ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 ನಾನೊಬ್ಬ ಸ್ಕೂಲ್ ಮೇಸ್ಟರು ಎಂದು ಪೀಠಗೆ ಹೇಳಿ ನಿಂಬೆಹಣ್ಣು ಹರಗಳನ್ನು ಸಮರ್ಪಿಸಿ ತಮ್ಮ ಉದ್ದೇಶವನ್ನು ವಿವರಿಸಿದರಂತೆ ಡಿಸ್ಟ್ರಿಕ್ಟ್ ಇನ್ಸ್ಪೆಕ್ಟರ್ ಹೇಳಿದ ಮಾತನ್ನು ತಿಳಿಸಿದರಂತೆ ಸಾಹೇಬರು ಕೊಂಚ ನಕ್ಕೂ ಕನ್ನಡದಲ್ಲಿ ಕೇಳಿದರು ಆ ಹುಡುಗ ಬರೆದ ಉತ್ತರ ಪತ್ರಿಕೆಗಳನ್ನು ತಂದಿದ್ದೀರೋ ನನ್ನ ತಂದೆ ನನ್ನ ಉತ್ತರ ಪತ್ರಿಕೆಗಳನ್ನು ಸಾಹೇಬರ ಕೊಟ್ಟರು ಬಾಬಾ ಸಾಹೇಬರು ಆ ಮೂರು ಉತ್ತರ ಪತ್ರಿಕೆಗಳಲ್ಲಿಯೂ ಎರಡು ಪುಟದಂತೆ ತಿರುಗಿಸಿ ನೋಡಿ ಒಂದರ ಮೇಲುಗಡೆಯ ಹಾಳೆಯ ಮೇಲೆ ಪೆನ್ಸಿಲಿನಲ್ಲಿ ಬರೆದುಕೊಟ್ಟು ಹೀಗೆ ಹೇಳಿದರು ಈ ಹುಡುಗನನ್ನು ಪರೀಕ್ಷೆಗೆ ಸೇರಿಸಿಕೊಳ್ಳಬಹುದು ನೀವು ಇದನ್ನು ಹನ್ನೊಂದು ಗಂಟೆಗೆ ಆಫೀಸಿಗೆ ಹೋಗಿ ಮ್ಯಾನೇಜರ್ಗೆ ತೋರಿಸಿ ಅವರು ನಿಮಗೆ ಉತ್ತರ ಬರೆದು ನೀವು ಅದನ್ನು ಇನ್ಸ್ಪೆಕ್ಟರಿಗೆ ತೋರಿಸಿ ಆಮೇಲೆ ಅದನ್ನು ನಿಮ್ಮ ಹೆಡ್ ಮಾಸ್ಟರಿಗೆ ಕೊಡಿ ಶಿಖಾರಾಗ್ರ ಹೀಗೆ ನಡೆಯಿತು ಇನ್ಸ್ಪೆಕ್ಟರ್ ರಂಗಪ್ಪನವರು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 ರಸೂಲ್ ಖಾನ್ರ ಪ್ರಸ್ತಾವದಲ್ಲಿ ಹೇಳಿದ್ದೇನೆ ಮಾರಶೆಟ್ಟಿ ರಸೂಲ್ ಖಾನ್ ಇವರಿಬ್ಬರ ಪ್ರೋತ್ಸಾಹದಿಂದಲೂ ಒತ್ತಾಯದಿಂದಲೂ ನನ್ನ ತಂದೆ ತಾತಂದಿರು ನನ್ನನ್ನು ಮೈಸೂರಿಗೆ ಕಳುಹಿಸಲೊಪ್ಪಿದರು